ಓಂ ಶ್ರೀಗುರುಭ್ಯೋ ನಮಃ ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾಲಯ ಸೂತ್ರಭಾಷ್ಯಕೃತ ವಂದೇ ಭಗವಂತೌನ ಸಚಿದನ ಸಚ್ಚಿದಾನಂದೇಂದ್ರ ಶ್ರೀ ಶ್ರೀ ಸ್ವಾಮೀಜಿಯವ್ರ ಸರಸ್ವತಿ ಸ್ವಾಮೀಜಿಯವರ ಚರಣಾರಂಭಗಳಲ್ಲಿ ವಂದಿಸುತ್ತಾ ಸದ್ಗುರುಗಳಾದ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತ ವಾರಿಧಿ ವಜ್ರ ವೇದಾಂತಿಗಳಾದ ಡಾಕ್ಟರ್ ಕೆ ಜಿ ಶರ್ಮಾ ಇವರ ಚರಣತಲಗಳಲ್ಲಿ ಶರಣು ಹೊಂದುತ್ತಾ ಶಂಕರಾಚಾರ್ಯದ ಆದಂತಹ ಆತ್ಮಬೋಧ ಈ ಒಂದು ಗ್ರಂಥವನ್ನು ನೋಡ್ತಾ ಇದ್ದೇವೆ ಇದರಲ್ಲಿ ಈಗಾಗಲೇ ಕರ್ಮವು ಅಜ್ಞಾನಕ್ಕೆ ವಿರೋಧವಲ್ಲವಾದ ಕಾರಣ ಅಜ್ಞಾನದ ಒಂದು ಸ್ವರೂಪವೇ ಕರ್ಮ ಅಥವಾ ಕರ್ಮಕ್ಕೂ ಅಜ್ಞಾನಕ್ಕೂ ವಿರೋಧ ಇಲ್ಲದ ಕಾರಣ ಕರ್ಮವು ಅಜ್ಞಾನವನ್ನು ಹೋಗಲಾಡಿಸಲಾರದು ಒಂದಕ್ಕೊಂದು ವಿರೋಧ ಇದ್ದರೆ ಮಾತ್ರ ಒಂದು ಇನ್ನೂ ಹೋಗಲಾಡಿಸ್ತದೆ ಅದೆರಡು ಒಂದೇ ಲೆಕ್ಕ ಆದರೆ ಒಟ್ಟಿಗೆ ಇರ್ತವೆ ಜೊತೆ ಜೊತೆಯಾಗಿ ತೊಂದರೆ ಇಲ್ಲ ಹಾಗಾಗಿ ಜ್ಞಾನ ಮಾತ್ರ ಅಜ್ಞಾನಕ್ಕೆ ವಿರೋಧವಾದಂಥದ್ದು ಆದ ಕಾರಣ ಬೆಳಕು ಕತ್ತಲೆಯ ರಾಶಿಯನ್ನು ಹೇಗೆ ನಾಶಪಡಿಸ್ತದೋ ಅದೇ ರೀತಿ ಅಜ್ಞಾನವನ್ನು ಜ್ಞಾನವು ಮಾತ್ರ ತೊಲಗಿಸ್ತಿತ್ತದೆ ಅಂತೇಳಿ ನಾವು ಹಿಂದೆ ನೋಡಿದ್ದೇವೆ ಅವಿರೋಧಿತ ಯಾಕರ್ಮ ನಾವಿದ್ಯಾ ವಿನವರ್ತಯೇತ್ ವಿದ್ಯಾ ವಿದ್ಯಾಂ ನಿಹನ್ಯವ ತೇಜಸ್ತಿ ಮಿರ ಸಂಘವತ್ ಅಂಥೇಳಿ ನಾಲ್ಕನೇ ಶ್ಲೋಕ ಅವಚ್ಛಿನ್ನ ಇವ ಜ್ಞಾನ ತನ್ನಾಶೇ ಸತಿ ಸ್ವಯಂ ಪ್ರಕಾಶತೆ ಹ್ಯಾತ್ಮ ಮೇಘಾಪಾಯಂಶು ಮಾನಿವ ಅಂದರೆ ಇದು ಅವಿನ್ನ ಅಥವಾ ಪರಿಚ್ಛಿನ್ನಾದಲು ಪಾಠಾಂತರ ಇದೆ ಅವಿನ್ನ ಇವ ಅಜ್ಞಾನಾತ್ ಅಜ್ಞಾನದಿಂದಾಗಿ ಆತ್ಮನು ಅಳತೆಗೆ ಸಿಕ್ಕಿರುವವನಂತೆ ತೋರುತ್ತಾನೆ ಅಲ್ಪನಂತೆ ಅಥವಾ ಭಿನ್ನನಂತೆ ಬದ್ಧನಂತೆ ಆವರಿಸಲ್ಪಟ್ಟವನಂತೆ ತೋರಿ ಬರ್ತಾನೆ ಆತ್ಮ ಆ ಅಜ್ಞಾನ ನಾಶವಾಗುತ್ತಲೇ ತಾನೊಬ್ಬನೇ ಆಗಿ ಸ್ವಯಂ ಪ್ರಕಾಶತೆ ತನ್ನ ಆಶೇ ಸತಿ ಕೇವಲ ಕೈವಲ್ಲಿಸ್ಬನಾದ ಆತ್ಮನ್ನು ಪ್ರಕಾಶಿಸ್ತಾನೆ ತೊಲಗಲಾಗಿ ಸ್ವಯಂ ಪ್ರಕಾಶ ದೇಹ್ಯಾತ್ಮ ಮೇಘಾಪಾಯೇ ಅಂಶುಮಾನಿವ ಮೇಘ ಅಂದರೆ ಮೋಡ ಅಪಾಯ ಅಂದ್ರೇನು ದೂರ ಹೋಗುವಂಥದ್ದು ಉಪ ಆಯ ಅಂದರೆ ಹತ್ತಿರ ಬರುವಂಥದ್ದು ಆಯ ಅಂದರೆ ಬರುವಂಥದ್ದು ವ್ಯಾಯ ಅಂದರೆ ಹೋಗುವಂಥದ್ದು ಅಪ ಅಪ ಅಂದರೆ ದೂರ ಉಪ ಅಂದರೆ ಹತ್ತಿರ ಉದಾಹರಣೆಗೆ ಅಪಧಮನಿ ಅಭಿಧಮನಿ ಅಭಿ ಅಂದರೆ ಹತ್ತಿರಕ್ಕೆ ಬರುವಂಥದ್ದು ಹೃದಯದ ಹತ್ತಿರಕ್ಕೆ ಅಭಿಮುಖವಾಗಿ ಅಪಧಮನಿ ಅಂದರೆ ದೂರ ಹೋಗುವಂಥದ್ದು ರಕ್ತ ಅಪಿಧಮ ಅಪಧಮನಿಗಳ ಮೂಲಕವಾಗಿ ಹೀಗೆ ಅಪ ಅಂದರೆ ದೂರ ಅಥವಾ ತೊಲಗಿಸುವಂಥದ್ದು ಅಂತೇಳಿ ಹಾಗೆ ಅಪಾಯ ಅಂದರೆ ಹಾಗೆ ಮೇಘಾಪಾಯೇ ಅಂಶುಮಾನಿವ ಮೋಡಗಳು ಚದುರಿದಾಗ ಹೇಗೆ ಸೂರ್ಯನೂ ತಾನೇ ತಾನಾಗಿ ಬೆಳಗ್ತಾನೋ ಅದೇ ರೀತಿಯಲ್ಲಿ ಅಜ್ಞಾನವು ಚದುರಿದಾಗ ಜ್ಞಾನವು ಬೆಳಗ್ತದೆ ಯಾವುದು ಆತ್ಮಜ್ಞಾನ ಅಜ್ಞಾನಕಲುಷಂ ಜೀವಂ ಜ್ಞಾನಾಭ್ಯಾಸನಿರ್ಮಲಂ ಕೃತ್ ಜ್ಞಾನ ಸ್ವಯಂ ನಶ್ಯೆಜ್ಜಲ ಕತಕರೆಣುವತ್ ಅಂಥೇಳಿ ಅಂದರೆ ಈಗ ನಾವು ಹಿಂದೆ ಹೇಳಿದಂಥ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ಜ್ಞಾನದಿಂದಲೇ ಮುಕ್ತಿ ಅಂತೇಳಿ ಹೇಳಿದಾಗ ಬರೀ ಅಜ್ಞನ್ ಯಾಗಾದಿಗಳು ನಮಗೆ ಫಲವನ್ನು ಕೊಡಲಾರವು ಅಂತೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳಿತ್ತು ಯಾವುದೇ ವಿಧವಾದ ಇತರ ಉಪಾಯಗಳಿಂದ ನಾವು ಸೂರ್ಯನನ್ನು ಪ್ರಕಾಶಿಸುವಂತೆ ಮಾಡಬೇಕಂತ ಅವಶ್ಯಕತೆ ಇಲ್ಲ ಅವನು ಸದಾ ತೇಜೋಮಯನಾಗಿ ಗಗನದಲ್ಲಿಂದು ಪ್ರಪಂಚವನ್ನೆಲ್ಲ ಸರ್ವ ಋತುಗಳಲ್ಲಿ ಬೆಳಗುತ್ತಾನೆ ಸೂರ್ಯನನ್ನು ನಮ್ಮ ದೃಷ್ಟಿಯಿಂದ ಮರೆ ಮಾಡುವುದು ಚದುರುತ್ತಿರುವ ಮಾತ್ರ ಆ ಮೋಡಗಳು ಚದುರಿದಾಗ ಹಿಂದಿರುವ ಸೂರ್ಯ ಕಂಡುಬರ್ತಾನೆ ಹಾಗೆಯೇ ನಮ್ಮ ಅಜ್ಞಾನವು ತೊಲಗಿದಾಗ ಆತ್ಮವು ಆತ್ಮಜ್ಞಾನವು ಸ್ವಯಂ ತಾನೇ ತಾನಾಗೆ ಪ್ರಕಾಶಿಸ್ತದೆ ಆತ್ಮ ಅನಂತ ಆತ್ಮವು ಸಮರಸ ಆತ್ಮವು ಏಕೀರೂಪ ಹೀಗಿರತಕ್ಕಂತಹ ಈ ಆತ್ಮನಲ್ಲಿ ಸರ್ವರಿಗೂ ಒಂದೇ ಗತಿಯಾದಂತಹ ಅವನಲ್ಲಿ ಬಹುತ್ವವಾಗಲಿ ನಾನಾ ವಿಧವಾದ ಅಸ್ತಿತ್ವವಾಗಲಿ ಇಲ್ಲ ಆದರೆ ನಮ್ಮ ತಪ್ಪು ತಿಳುವಳಿಕೆಯಿಂದ ಮತ್ತು ಅದರಿಂದಾದಂಥ ಅನೇಕ ವಿವಿಧ ಕಲ್ಪನೆಗಳಿಂದ ನಾವು ಆ ಪರಮಾತ್ಮನ ವಿಷಯದಲ್ಲಿ ಅಜ್ಞಾನದಿಂದ ಆವೃತರಾಗಿದ್ದೇವೆ ನಮ್ಮ ತಪ್ಪು ತಿಳುವಳಿಕೆ ಮತ್ತು ಆ ತಪ್ಪು ತಿಳಿವಳಿಕೆಯಿಂದ ಅನೇಕ ವಿಕಲ್ಪಗಳು ಕಲ್ಪನೆಗಳು ಇದರಿಂದಾಗಿ ನಾವು ಪರಮಾತ್ಮನ ವಿಷಯದಲ್ಲಿ ಅಜ್ಞಾನಿಗಳಾಗಿದ್ದೇವೆ ಎಲ್ಲವನ್ನೂ ಬೆಳಗಿಸ್ತಾ ಅದೊಂದೇ ನ ಸೂರ್ಯೋ ನ ಶಶಾಂಕೋ ನ ಪಾವಕಃ ಭಾಂತಿ ಕುತೂಯಮ ತಮೇವ ಮನುಹಾತಿ ಭಾಂತಮನುಭಾತಿ ತಾಸಾ ಸರ್ವಿದ್ ವಿಭಾತಿ ಅಂದರೆ ಉಪನಿಷತ್ನ ಹೇಳ್ತದೆ ಉಪನಿಷತ್ತಿನಲ್ಲಿ ಬರ್ತದೆ ಅಲ್ಲಿ ನಾಸೆಯೇ ಸೂರ್ಯೋ ಅಲ್ಲಿ ಅಥವಾ ನತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ಗೀತೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಬರ್ತದೆ ಉಪನಿಷತ್ನಲ್ಲೂ ಕೂಡ ಇದೆ ಅಲ್ಲಿ ಸೂರ್ಯನೂ ಬೆಳಗುವುದಿಲ್ಲ ಚಂದ್ರನಕ್ಷತ್ರಗಳು ಬೆಳಗುವುದಿಲ್ಲ ನೇಮಾ ವಿದ್ಯುತ್ ಭಾಂತಿ ನ ಇಮಾಹ ವಿದ್ಯುತ ಭಾಂತಿ ಈ ವಿದ್ಯುತ್ಗಳು ಅಂದರೆ ಮಿಂಚು ಮೊದಲಾದವುಗಳು ಅವುಗಳು ಕೂಡ ಅಲ್ಲಿ ಬೆಳಗೋದಿಲ್ಲ ಕುತೂಯಂ ಅಗ್ನಿಹಿ ಇನ್ನು ಈ ಅಗ್ನಿ ಅಲ್ಲಿಂದ ತಾನೇ ಬೆಳಗ್ತದೆ ಅಲ್ಲಿ ಅಂದರೆ ತಮೇವ ಭಾಂತಂ ಅನುಭಾತಿ ಸರ್ವ ಅಲ್ಲಿ ಅಂದರೆ ಇಲ್ಲಿ ಆ ಪರಮಧಾಮದಲ್ಲಿ ಅಂತ ಹೇಳಿ ತಮೇವ ಭಾಂತಂ ಅನುಭಾತಿ ಸರ್ವ ಬೆಳಗ್ತಾಯಿರ್ತಕ್ಕಂಥ ಆ ಪರಮಾತ್ಮ ಏನಿದ್ದಾನೆ ಪರಂಜ್ಯೋತಿ ಅವನನ್ನನುಸರಿಸಿಯೇ ಇವೆಲ್ಲವೂ ಪ್ರಕಾಶಿಸ್ತವೆ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಅವನ ಬೆಳಕಿನಿಂದ ಸರ್ವಿದಂ ವಿಭಾತಿ ಇವೆಲ್ಲವೂ ಕೂಡ ಬೆಳಗ್ತವೆ ಅವನು ಸೂರ್ಯನಿಗೆ ಸೂರ್ಯ ಚಂದ್ರನಿಗೆ ಚಂದ್ರ ನಕ್ಷತ್ರಕ್ಕೆ ಮೂಲ ಅಗ್ನಿಗೆ ಅಗ್ನಿ ವಾಯುವಿಗೆ ವಾಯು ಹೀಗೆ ಪ್ರಾಣಕ್ಕೆ ಪ್ರಾಣವು ಆತ್ಮನಿಗೆ ಆತ್ಮ ಅಂದರೆ ಅವನೇ ಪರಮಾತ್ಮ ಅದೇ ಆತ್ಮ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮ ಅನಂತ ಸಮರಸ ಅಂಥೇಳಿ ಅದೊಂದೇ ಎಲ್ಲರನ್ನೂ ಚೇತರಿಸಿ ಚೇತನವನ್ನು ಕೊಟ್ಟು ಎಲ್ಲರಿಗೂ ಅದರ ಶಕ್ತಿಯಿಂದ ತನ್ನ ಅಸ್ತಿತ್ವ ಅಂತ ಎಲ್ಲರನ್ನೂ ಬೆಳಗಿಸ್ತಾ ಇರುವುದು ಅದೊಂದೇ ಅದ ಈ ಆತ್ಮ ನಿಜವಾಗಿಯೂ ಎಲ್ಲ ವಿಧದಲ್ಲಿಯೂ ಅಸಮಾನವಾದದ್ದು ಅದಕ್ಕೆ ಸಮಾನಾದ್ಯಾವದಿಲ್ಲ ಅದರ ಅಸ್ತಿತ್ವದಲ್ಲಿ ಆಗಲಿ ಅದರ ಪ್ರಭಾವದಲ್ಲಿ ಆಗಲಿ ಅದಕ್ಕೆ ಸಮಾನಾದಿ ಯಾವುದೂ ಇಲ್ಲ ಬೇರೆ ಅಂದರೆ ಅಸ್ತಿತ್ವದಲ್ಲಿ ಇರುವಿಕೆಯಲ್ಲಿ ಆತ್ಮಕ್ಕೆ ಸಮಾನಾದಿ ಇನ್ನೊಂದಿಲ್ಲ ಆತ್ಮವೇ ಎಲ್ಲೆಡೆ ಇರುವಂಥದ್ದು ಆಮೇಲೆ ಅದರ ಪ್ರಭಾವದಲ್ಲಿ ಕೂಡ ಹಾಗೆ ಆತ್ಮದ ಪ್ರಭಾವಕ್ಕೆ ಸಮಾನದ ಪ್ರಭಾವ ಯಾವುದಕ್ಕೂ ಇಲ್ಲ ಅಂಥೇಳಿ ಅಂದರೆ ನಮ್ಮ ಇಂದ್ರಿಯಗಳಿರ್ಬೋದು ಮನಸ್ಸಿರ್ಬೋದು ಚಿತ್ತ ಬುದ್ಧಿ ಅಹಂ ಇವೆಲ್ಲವೂ ಕೂಡ ಬಹಿ ಕರಣಗಳು ಅಂಥ ಮೂಲವಾದ ಚೈತನ್ಯ ಶಕ್ತಿ ಸ್ವ ಮೂಲ ರೂಪ ಯಾವುದು ಶಕ್ತಿ ಅದೇ ಆತ್ಮ ತನ್ನ ಸತ್ ಚಿತ್ ಆನಂದ ಸ್ವರೂಪದಿಂದ ಅದು ಸ್ವಯಂ ಪ್ರಕಾಶ ಸ್ವಯಂ ವೇದ್ಯ ಸ್ವಯಂ ಜ್ಯೋತಿ ಸ್ವರೂಪ ಅಂಥೇಳಿ ಬಾಹ್ಯ ಜಗತ್ತಿನ ಕ್ಷಣಿಕ ವಸ್ತುಗಳಲ್ಲಿ ಗಾಢವಾದಂಥ ಆಸಕ್ತಿ ಇಲ್ಲದವರೇ ಅದನ್ನು ಈ ಆತ್ಮವನ್ನು ಸ್ವತಃ ತಮ್ಮಲ್ಲಿಯೇ ಅನುಭವಿಸಲಿಕ್ಕೆ ಅರ್ಹರು ಅಂತೇಳಿ ಹೇಳ್ತಾರೆ ಅಜ್ಞಾನ ಕಲುಷಂ ಜೀವಂ ಜ್ಞಾನಾಭ್ಯಾಸಾತ್ವಿ ನಿರ್ಮಲಂ ಕೃತ್ ಜ್ಞಾನ ಸ್ವಯಂ ನಶ್ಯೇಜ್ ಜಲಂ ಕತಕರೆಣುವತ್ ಅಂಥೇಳಿ ಮುಂದೆ ಬರ್ತದೆ ಅದನ್ನು ನಾಳೆ ದಿವಸ ನೋಡೋಣ ಹರೇರಾಮ ಶ್ರೀ ಗುರುಚರಣಾರ್ಪಿತಮಸ್ತು ಓತ್ Und...